ಅನುಸಂಧಾನ ಇಲ್ಲದೆ ಕರ್ಮಾಚರಣೆಯನ್ನು ಮಾಡಿದರೆ ದೇವ ಪೂಜಾದಿಗಳನ್ನು ಮಾಡಿದರೆ ಅದು ಭಗವಂತನಿಗೆ ಪ್ರೀತಿಯಾಗುವುದಿಲ್ಲ ಶ್ರಮ ಏವಹ ಹಿ ಕೇವಲ ಕೇವಲ ಶ್ರಮ ಆಗತ್ತೆ ತಿಳಿಸ್ತಾರೆ ಹಲವು ಕರ್ಮವು ಮಾಡಿ ದೇಹವ ಬಳಲಿಸದೆ ದಿನ ಹೃದಯ ಅಮಲ ಸದನದಿ ವಿರಾಜಿಸುವ ಹರಿಮೂರ್ತಿಯನ್ನೇ ಭಜಿಸು ತಿಳಿಯದ ಈ ಫಲ ಸುಪುಷ್ಪ ಅಗ್ರೋಧಕ ಶ್ರೀ ತುಳಸಿ ದಳ ಅರ್ಪಿಸಲು ಒಪ್ಪನು ವಾಸುದೇವ ಸದಾ ನಾನಾ ರೀತಿಯಾಗಿರ್ತಕ್ಕಂಥ ಎಲ್ಲ ಸತ್ಕರ್ಮಗಳನ್ನು ನಿತ್ಯದಲ್ಲೂ ಮಾಡಿ ದೇಹಕ್ಕೆ ಭಾರಿ ಶ್ರಮವನ್ನು ಕೊಟ್ಟು ಹೃದಯವಾಗಿರ್ತಕ್ಕಂಥ ನಿರ್ಮಲವಾದ ಮಂದಿರದಲ್ಲಿ ಹೃದಯ ಮಂಟಪದಲ್ಲಿ ಕಂಗೊಳಿಸುವಂತಹ ಹರಿಮೂರ್ತಿಯನ್ನು ಮಾರುತ್ತಾರೆ ಅದರಿಂದ ಏನೂ ಉಪಯೋಗ ಇಲ್ಲ ಆದ್ದರಿಂದ ದೇಹ ದಂಡನೆ ಮಾಡದೆ ಭಗವಂತನನ್ನು ಹೃದಯ ಅನ್ನೋ ನಿರ್ಮಲವಾಗಿರ್ತಕ್ಕಂಥ ಮಂಟಪದಲ್ಲಿ ಭಕ್ತಿಯಿಂದ ಭಜಿಸುವ ಈ ಪೂಜಾ ಪ್ರಕರಣ ಯಾವ ರೀತಿಯಾಗಿ ಮಾಡಬೇಕು ತಂತ್ರಸಾರೋಕ್ತವಾಗಿ ಅಂತ ತಿಳ್ಕೊಳ್ಳದೆ ಬೇಕಾದಷ್ಟು ಶ್ರೇಷ್ಠವಾಗಿರ್ತಕ್ಕಂಥ ವಿಹಿತವಾದ ಫಲಪುಷ್ಪಾದಿಗಳನ್ನೆಲ್ಲ ಸಂಗ್ರಹ ಮಾಡಿ ಅಗ್ರೋದಕ ತುಳಸಿದಳ ಎಲ್ಲವನ್ನು ಸಮರ್ಪಣೆ ಮಾಡಿದರೂ ಕೂಡ ಪರಮಾತ್ಮ ಮೆಚ್ಚೋದಿಲ್ಲ ಸ್ವೀಕಾರ ಮಾಡೋದಿಲ್ಲ ಭಗವಂತ ಹೃದಯ ಮಂದಿರದಲ್ಲಿ ಯಾವ ರೀತಿಯಾಗಿ ನೆಲೆಸಿದಾನೆ ಅನ್ನೋ ಜ್ಞಾನವನ್ನು ಶಾಸ್ತ್ರಜನ್ಯ ಜ್ಞಾನದ ಮೂಲಕ ತಿಳ್ಕೊಳ್ಳದೆ ಗುರುಪದಿಷ್ಠರಾಗದೆ ಯಾಂತ್ರಿಕವಾಗಿ ಷೋಢೋಪಚಾರ ಪೂಜೆ ಮಾಡೋದು ಮುಖ್ಯ ಫಲಕ್ಕೆ ಕಾರಣ ಆಗೋಲ್ಲ ಏನೋ ಕಿಂಚಿತ್ ಫಲ ಬರುತ್ತೆ ಹೊರತೋ ಮುಖ್ಯ ಫಲ ಅನ್ನೋದು ಸಿಗೋದಿಲ್ಲ ಇಲ್ಲಿ ದಾಸರು ಪೂಜೆಯನ್ನು ನಿಷೇಧ ಮಾಡಿಲ್ಲ ಅದರ ಯಾಂತ್ರಿಕತೆಯನ್ನು ಮಾತ್ರ ನಿಷೇಧ ಮಾಡ್ತಾರೆ ಕೇವಲ ಮೆಕ್ಯಾನಿಕಲ್ ಆಗಿ ಪೂಜೆ ಮಾಡೋದು ಬೇಡ ಜ್ಞಾನ ಅನುಸಂಧಾನ ಸಹಿತವಾಗಿ ಪೂಜೆ ಮಾಡೋದು ಅತ್ಯಂತ ಅಗತ್ಯ ಆ ಪೂಜಾ ಪ್ರಕರಣಗಳನ್ನೆಲ್ಲ ಗುರುಗಳ ಮೂಲಕ ತಿಳ್ಕೋಬೇಕು ಶ್ರವಣಾದಿಗಳ ಮೂಲಕ ತಿಳ್ಕೋಬೇಕು ತಿಳಿದು ಪೂಜೆ ಮಾಡಿದ್ರೆ ಉತ್ಕೃಷ್ಟವಾದ ಹೆಚ್ಚಿನ ಫಲವನ್ನು ಪಡೆಯೋದು ಸಾಧ್ಯ ಅಂತ ಭಗವಂತನ ಪೂಜಾದಿಗಳನ್ನು ಅನುಸಂಧಾನಪೂರ್ವಕವಾಗಿ ಶ್ರದ್ಧೆಯಿಂದ ಮಾಡಬೇಕು ಅನ್ನೋದೇ ಮುಖ್ಯ ರಹಸ್ಯ ವಿಚಾರ ತಾತ್ಪರ್ಯ ಆದ್ದರಿಂದ ಅದನ್ನು ಗುರುಗಳ ಮೂಲಕವೇ ತಿಳ್ಕೋಬೇಕೇ ಹೊರತು ಇಲ್ಲಾಂದರೆ ಸೆಲ್ಫ್ ಮೆಡಿಕೇಷನ್ ತೊಗೊಂಡ್ರೆ ಏನೇನಾಗತ್ತೋ ಆ ರೀತಿಯಾಗಿ ಅನರ್ಥಕ್ಕೆ ಕಾರಣ ಆಗತ್ತೆ ಆದ್ದರಿಂದ ಗುರುವಿನ ಜೊತೆಗೆ ಜಿಜ್ಞಾಸೆಯನ್ನು ಮಾಡಿ ನಿಶ್ಚಯ ಜ್ಞಾನವನ್ನು ಸಂಪಾದನೆ ಮಾಡಿ ಆ ಮೂಲಕ ಕರ್ಮಾಚರಣೆಯನ್ನು ಮಾಡಿದರೆ ವಿಶಿಷ್ಟ ಬಲ ಆಗಿರ್ತಕ್ಕಂಥ ಫಲವನ್ನು ಪಡೆಯೋದಕ್ಕೆ ಸಾಧ್ಯ ಈ ಪೂಜಾ ಪ್ರಕರಣ ಅನ್ನೋದು ಬಹಳ ಕ್ಲಿಷ್ಟಕರವಾದದ್ದು ಅದನ್ನು ಗುರುಗಳ ಮೂಲಕವೇ ತಿಳ್ಕೋಬೇಕು ಅದಕ್ಕೆ ಪ್ರಾಣಾಯಾಮಾದಿ ಅಂಗಗಳು ಅತ್ಯಂತ ಅವಶ್ಯ ಚಿತ್ತೈಕಾಗ್ರತೆಯನ್ನು ಸಾಧಿಸಬೇಕು ಅಂತಾದರೆ ಯಮ ನಿಯಮ ಆಸನ ಪ್ರಾಣಾಯಾಮ ಅಂಥೇಳಿ ಅಷ್ಟಾಂಗ ಯೋಗಗಳಲ್ಲಿ ನಾಲ್ಕು ಅಂಗಗಳು ಯೋಗ ಅಂದರೆ ಚಿತ್ತವೃತ್ತಿಯನ್ನು ನಿರೋಧ ಮಾಡೋದು ಅದಕ್ಕೆ ಈ ನಾಲ್ಕು ಕೂಡ ಯಮ ನಿಯಮ ಆಸನ ಮತ್ತು ಪ್ರಾಣಾಯಾಮ ಅನ್ನೋದು ಪೂರ್ವಭಾವಿಯಾಗುವಂಥ ಅಂಗಗಳು ನಂತರ ಚಿತ್ತವನ್ನು ವಶಪಡಿಸ್ಕೊಳ್ಳಿಕ್ಕೆ ಅಂದರೆ ಇಂದ್ರಿಯ ಸಾಧಿಸಲಿಕ್ಕೆ ತಕ್ಕ ಸಾಮರ್ಥ್ಯ ಅನ್ನೋದು ಬರುತ್ತೆ ಆಗ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಅಂತ ಅವುಗಳಿಂದ ಚಿತ್ತವನ್ನು ಪ್ರಯತ್ನಪೂರ್ವಕವಾಗಿ ಬಾಹ್ಯ ವಿಷಯಗಳಿಂದ ಈಚೆಗೆ ತಂದು ಅಂತರಂಗದಲ್ಲಿ ಭಗವಂತನ ಕಡೆಗೆ ಹರಿಸ್ಬೇಕದನ್ನ ಇಂದ್ರಿಯಗಳನ್ನು ಚಿತ್ತವನ್ನು ಬಾಹ್ಯ ವಿಷಯಗಳಿಂದ ಈಚೆಗೆ ಸೆಳೆದು ಕರ್ಕೊಂಡು ಬರೋದೇ ಪ್ರತ್ಯಾಹಾರ ಅಂತ ಭಗವಂತನಲ್ಲಿ ಚಿತ್ತವನ್ನು ಕೇಂದ್ರೀಕರಣ ಮಾಡಲಿಕ್ಕೆ ಮಾಡುವಂತಹ ಪ್ರಯತ್ನಕ್ಕೆ ಧಾರಣ ಅಂತ ಹೆಸರು ಬಾಹ್ಯ ವಿಷಯದೊಳಗೆ ಅದಕ್ಕೆ ಬಿಂಬನಾಗಿರ್ತಕ್ಕಂಥ ಭಗವಂತನನ್ನು ಚಿಂತನೆ ಮಾಡಬೇಕು ವಾಸುದೇವನ ಒಳ ಹೊರಗೆ ಆಭಾಸಕನು ತಾನಾಗಿ ಅವನೇ ಬಿಂಬ ಬಿರೂಪಿಯಾಗಿ ಭಗವಂತ ನಮ್ಮ ಶರೀರದಲ್ಲೇ ಇರ್ತಾನೆ ಅಂತ ಅವನನ್ನು ಉಪಾಸನೆಯನ್ನು ಮಾಡಬೇಕು ಹಿಂದೆ ನಾಡಿ ಪ್ರಕರಣ ಸಂಧಿಯಲ್ಲಿ ಒಳಗೆ ನಾಡಿಗಳಲ್ಲಿ ಹೃದಯದಲ್ಲಿ ನಿರಂತರ ಬಿಂಬರೂಪಿ ಪರಮಾತ್ಮನನ್ನು ಧ್ಯಾನ ಮಾಡಬೇಕು ಇದು ಧ್ಯಾನ ಅನ್ನೋದು ಯೋಗದ ಅಂಗ ಒಂದು ಆಸನಾದಿ ಎಲ್ಲ ನಿಯಮಪೂರ್ವಕವಾಗಿ ಪ್ರಯತ್ನದಿಂದ ಈ ಧ್ಯಾನವನ್ನು ಮಾಡಬೇಕು ಇದು ಅಭ್ಯಾಸ ಆಯಿತು ಅಂತ ಮುಂದೆ ಅಪ್ರಯತ್ನವಾಗಿ ಸ್ವತಂತ್ರಕರ್ತೃವಾಗಿರ್ತಕ್ಕಂಥ ಬಿಂಬನನ್ನು ಧ್ಯಾನದಲ್ಲಿ ಕಾಣೋದಕ್ಕೆ ಸಾಧ್ಯ ಅದಕ್ಕೆ ಸಮಾಧಿ ಅಂತ ಇದೇ ಯೋಗದ ಎಂಟನೇ ಅಂಗ ಅದು ಈ ಸಮಾಧಿ ಅವಸ್ಥೆ ಕರಗತ ಆದಾಗ ಸಾಧಕನಿಗೆ ಪ್ರಹ್ಲಾದರಾಜರಂತೆ ಅಪ್ರಯತ್ನವಾಗಿ ಸಮಾಧಿ ಅವಸ್ಥೆ ಅನ್ನೋದು ಬಂದು ಕೃಷ್ಣ ಗ್ರಹ ಗೃಹೀತಾತ್ಮ ಅಂತ ಭಾಗವತ ತಿಳಿಸುವ ಹಂಗೆ ಮನಸ್ಸಿನಲ್ಲಿ ಭಗವಂತ ಗ್ರಹದ ಆವೇಶದಿಂದ ಬಾಹ್ಯ ಪ್ರಪಂಚದ ಅರಿವೇ ಇಲ್ಲದೇ ಇದ್ದಂತೆ ಸದಾ ಎಲ್ಲ ಕರ್ಮಗಳಿಗೂ ಭಗವಂತನೇ ಸ್ವತಂತ್ರಕರ್ತೃ ನಾನು ಏನೂ ಮಾಡ್ತಿಲ್ಲ ಅನ್ನೋ ಪ್ರಜ್ಞೆ ಅಂದರೆ ಅವನ ಅಧೀನದಲ್ಲಿ ಅವನೇ ಮಾಡಿ ಮಾಡಿಸ್ತಾ ಇದ್ದಾನೆ ಪ್ರಜ್ಞೆ ಸದಾ ಜಾಗೃತವಾಗಿ ಇರತ್ತೆ ಹೃದಯದಲ್ಲಿ ಹರಿರಾಮ ಸ್ಮರಣಾ ಧ್ಯಾನಾದಿಗಳಿಂದ ಪರಮಾನಂದ ಅನ್ನೋದು ಅನುಭವಕ್ಕೆ ಆಗ ಅಂಥ ಪರಿಸ್ಥಿತಿಯಲ್ಲಿ ಬರುತ್ತೆ ಇಲ್ಲಿ ದಾಸರು ನಮಗದನ್ನೇ ತಿಳಿಸ್ತಾ ಇದ್ದಾರೆ ನಿರ್ಮಲವಾಗಿರ್ತಕ್ಕಂಥ ಹೃದಯ ಮಂಟಪದಲ್ಲಿ ಸ್ವತಂತ್ರಕರ್ತೃವಾಗಿರ್ತಕ್ಕಂಥ ಬಿಂಬಮೂರ್ತಿಯನ್ನೇ ಪೂಜೆ ಮಾಡಬೇಕು ಇದಕ್ಕೆ ತಕ್ಕ ಸಾಮರ್ಥ್ಯವನ್ನು ಸಂಪಾದನೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಬಾಹ್ಯ ಪೂಜಾ ತೀರ್ಥಯಾತ್ರ ಈ ರೀತಿ ಅನೇಕ ಕರ್ಮಗಳನ್ನು ಮಾಡಿ ಅದು ದೇಹಕ್ಕೆ ಶ್ರಮದಾಯಕವಾಗಿರ್ತಕ್ಕಂಥ ವ್ಯಾಯಾಮವನ್ನು ಮಾಡು ಆಗ ಅಂತರಂಗ ಅನ್ನೋದು ಶುದ್ಧಿ ಆಗತ್ತೆ ಬಿಂಬಾರಾಧನೆಯ ಉದ್ದೇಶ ಇಲ್ಲದೆ ಅಪೇಕ್ಷೆ ಇಲ್ಲದೆ ದೇಹವನ್ನು ಬಳಲಿಸುವುದು ವ್ಯರ್ಥ ಕೇವಲ ಶ್ರಮ ಮಾತ್ರ ಆಗ್ತಾ ಇದೆ ಅಲ್ಲಿ ಅಂತಃಕರಣ ಶುದ್ಧಿ ಅನ್ನೋದು ಆಗೋದಿಲ್ಲ ಆದ್ದರಿಂದ ಬಿಂಬರೂಪಿ ಪರಮಾತ್ಮನ ಧ್ಯಾನ ಉಪಾಸನೆಗಾಗಿ ಈ ಎಲ್ಲ ಹಲವು ಕರ್ಮಗಳನ್ನು ಮಾಡುವಂಥ ಆದ್ದರಿಂದ ಬಿಂಬರೂಪಿ ಪರಮಾತ್ಮನ ಧ್ಯಾನದ ಉದ್ದೇಶ ಇಲ್ಲದೇ ಇದ್ದರೆ ಎಲ್ಲವೂ ವ್ಯರ್ಥ ಅನ್ನೋದಕ್ಕೆ ಭಾಗವತ ಒಂದು ದೃಷ್ಟಾಂತವನ್ನು ತಿಳಿಸ್ತಾ ಇದೆ ದಿಗಂಬರರು ಇರುವಂತಹ ಊರಿನಲ್ಲಿ ಅಗಸರ ವೃತ್ತಿ ಮಾಡುವವನಿಗೆ ಕೆಲಸ ಏನಿರುತ್ತೆ ಈಗ ವಸ್ತ್ರ ಧಾರಣೆ ಮಾಡಿದರೆ ಅದನ್ನು ಮತ್ತೆ ಒಗಬೇಕು ಶುಚಿ ಮಾಡಬೇಕು ಮತ್ತು ಧಾರಣೆ ಮಾಡಬೇಕು ಎಲ್ಲರೂ ಒಂದು ಊರಿನಲ್ಲಿ ದಿಗಂಬರರೇ ಇದ್ದಾರೆ ಅಂತಾದರೆ ಅಗಸ ವೃತ್ತಿಯನ್ನು ಮಾಡೋವನಿಗೆ ಕೆಲಸವೇ ಇಲ್ಲ ಊರಿನಲ್ಲಿ ಇಂಥ ಒಂದು ಗಾದೆ ಮಾತು ನಗ್ನ ಕ್ಷಪಣಕೇ ದೇಶೆ ರಜಕಃ ಕಿಂಕರಿಷತ್ ಇಂಥ ಭಾಗವತ ತಿಳಿಸತ್ತೆ ಹಾಗೆ ಅದೇ ರೀತಿಯಾಗಿ ಇಲ್ಲೂ ಕೂಡ ಬಿಂಬರೂಪಿ ಪರಮಾತ್ಮನ ಧ್ಯಾನ ಈ ಉದ್ದೇಶ ಇಲ್ಲದೆ ಇದ್ದರೆ ಬೇಕಾದಷ್ಟು ಹಲವು ಕರ್ಮಗಳನ್ನು ಮಾಡಿದರೂ ಕೂಡ ದೇಹಕ್ಕೆ ಆಯಾಸ ಆಗ್ತಾಯಿದೆ ಹೊರತು ಅದರಿಂದ ಲಾಭ ಅನ್ನೋದು ಏನೂ ಆಗೋದಿಲ್ಲ ಆ ಎಲ್ಲ ಕರ್ಮಗಳು ಕೂಡ ಕೇವಲ ವ್ಯರ್ಥ ಆಗುತ್ತೆ ಕರ್ಮಾಚರಣೆ ಮಾಡಿದ್ದಕ್ಕೆ ಕಿಂಚಿತ್ ಫಲ ಬರುತ್ತೆ ಹೊರತು ಮುಖ್ಯ ಫಲ ಅನ್ನೋದನ್ನು ಸಾಧಿಸೋದಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಈ ಪೂಜಾ ಪ್ರಕರಣವನ್ನು ಗುರುಮುಖದಿಂದ ತಿಳ್ಕೊಳ್ಳದೆ ಸ್ವತಂತ್ರನಾಗಿರ್ತಕ್ಕಂಥ ಬಿಂಬನ ಆರಾಧನೆ ಪೂಜೆ ಅಂತ ಅದನ್ನು ಒಪ್ಪದೆ ವಿಹಿತವಾಗಿರ್ತಕ್ಕಂಥ ಶ್ರೇಷ್ಠವಾದ ಸುವಾಸನ ಸುಗಂಧಭರಿತವಾಗಿರ್ತಕ್ಕಂಥ ಫಲಪುಷ್ಪಾದಿಗಳಿಂದ ಬಾಹ್ಯಪೂಜೆಯನ್ನು ಮಾತ್ರ ಮಾಡಿದರೆ ಪರಮಾತ್ಮ ಅದನ್ನು ಒಪ್ಪೋದಿಲ್ಲ ಅದನ್ನು ನಿರಾಕರಣೆಯನ್ನೇ ಅದಕ್ಕೆ ಮಹಾಭಾರತದ ಒಂದು ದುಷ್ಟಾಂತವನ್ನು ತಿಳಿಸ್ತಾರೆ ಕುರುಕ್ಷೇತ್ರ ಯುದ್ಧದಲ್ಲಿ ದುರ್ಯೋಧನ ಭೀಮಸೇನ ಗದೆಯಿಂದ ತೊಡೆ ಮುರ್ಕೊಂಡು ಬಿದ್ದು ನೆಲದಲ್ಲಿ ಹೊರಳಾಡ್ತಾ ಇದ್ದಾನೆ ಭೀಮಸೇನದೇವರು ಅವನ ತಲೆಯನ್ನು ಚೆನ್ನಾಗಿ ಒದ್ದು ಎಲೆ ಪಾಪಿ ಅಂತ ಅವನನ್ನು ನಿಂದನೆ ಮಾಡ್ತಾ ಇದ್ದಾನೆ ಶ್ರೀಕೃಷ್ಣ ಈತನು ಕ್ಷುದ್ರ ಪಾಪಿ ಪಾಪಿಗಳಿಗೆ ಪಾಪಿಗಳೇ ತನಗೆ ಸಹಾಯಕರು ಧರ್ಮ ನಿಯಮಗಳನ್ನೆಲ್ಲ ಉಲ್ಲಂಘನೆ ಮಾಡಿ ತಕ್ಕ ಅವಸಾನವನ್ನೇ ಹೊಂದಿದಾನೆ ಅಂತ ಗಟ್ಟಿಯಾಗಿ ಶ್ರೀಕೃಷ್ಣ ಆ ಸಂದರ್ಭದಲ್ಲಿ ಘೋಷಣೆಯನ್ನು ಮಾಡ್ತಾನೆ ಆಗ ದುರ್ಯೋಧನರು ಔಷಧಿಯಿಂದ ಉರಿದು ನಡುಕ್ತಾ ಎದ್ದು ಎರಡು ಕೈಗಳನ್ನು ನೆಲಕ್ಕೂರಿಕೊಂಡು ಕೆಳಕ್ಕೆ ಕೂತು ತನಗೆ ಭಯಂಕರ ಪ್ರಾಣ ಸಂಕಟ ಆಗ್ತಾಯಿರೋದನ್ನು ಗಣನೆಗೆ ತಗೊಳ್ಳದೆ ಹುಬ್ಬು ಗಂಟಿಕ್ಕಿ ಕೃಷ್ಣನನ್ನು ನೋಡಿ ನಾನು ಅಧ್ಯಯನ ಯಾಗ ಹೋಮಾದಿ ಕರ್ಮ ಮಾಡಿ ಶತ್ರುಗಳ ತಲೆಮೆಟ್ಟಿ ಸಾಗರ ಪರ್ಯಂತ ಭೂಮಿಯನ್ನು ಆಳದವನು ನನ್ನಂಥ ಪುಣ್ಯವಂತರು ಯಾರಿದ್ದಾರೆ ಅಂತ ತನ್ನ ತಾನೇ ಹೊಗಳ್ಕೋತಾನೆ ಕೃಷ್ಣ ನೀನೇ ಪಾಂಡವರಿಂದ ಬಂಧು ಹತ್ಯೆ ಗುರುಹತ್ಯೆಗಳನ್ನು ಮಾಡಿಸಿರುವಂಥ ಮಹಾಪಾಪಿ ಅಂತ ಸರ್ವೋತ್ತಮನಾದ ಕೃಷ್ಣನನ್ನೇ ನಿಂದೆಯನ್ನ ಮಾಡ್ತಾನೆ ನ ಪಾಪ ಫಲಮಿಚ್ಚಂತಿ ಪಾಪಂ ಕೊರುವಂತಿ ಯತ್ನತಃ ಅನ್ನುವಂತೆ ಪಾಪದ ಫಲವಾಗಿರ್ತಕ್ಕಂಥ ದುಃಖವನ್ನು ಪಾಪಿ ಬಯಸೋದಿಲ್ಲ ಪರವಶನಾಗಿ ಮತ್ತೆ ಪಾಪವನ್ನೇ ಮಾಡ್ತಾನೆ ಹೀಗೆ ಪಾಪ ಮಾಡಿರ್ತಕ್ಕಂಥ ಕೃಷ್ಣನೇ ಪರಾಧೀನ ಕರ್ತೃ ಪುಣ್ಯ ಮಾಡಿರ್ತಕ್ಕಂಥ ತಾನೇ ಸ್ವತಂತ್ರ ಕರ್ತೃ ಅಂತ ವಿಪರೀತವಾಗಿ ಉಪಾಸನೆ ಮಾಡಿದವನು ದುರ್ಯೋಧನ ಆದ್ದರಿಂದ ಸಂಧಿಗಾಗಿ ಹೋಗಿದ್ದಾಗ ಶ್ರೀಕೃಷ್ಣ ಪರಮಾತ್ಮ ಅವನ ಮನೆಯ ಭೋಜನವನ್ನು ಒಪ್ಪದೆ ವಿದುರನ ಮನೆಯ ಪಾಲುಂಡ ಕುರುಪನ ಮಾನ ಈ ರೀತಿಯಾಗಿ ವಿದುರ ಮನೆಗೆ ಹೋಗಿದ್ದ ವಿದುರ ನೀಡಿರ್ತಕ್ಕಂಥ ಫಲ ಪುಷ್ಪ ಅಗ್ರೋಧಕ ಶ್ರೀ ತುಳಸಿ ಎಲ್ಲವನ್ನು ಕೂಡ ಸ್ವೀಕಾರ ಮಾಡಿ ವಿದುರನಿಗೆ ಪರಮಾನುಗ್ರಹವನ್ನು ಮಾಡದ ದುರ್ಯೋಧನನಿಗೆ ಅವಮಾನವನ್ನೇ ಮಾಡದ ಅಂತ ತಿಳಿಸ್ತಾರೆ ಮತ್ತು ಲೋಕಕ್ಕೆ ಶಿಕ್ಷಣವನ್ನು ಕೊಡ್ತಾನೆ ದ್ವಿಷಧನ್ನಂ ನಭೋಕ್ತವ್ಯಂ ದ್ವಿಷಂತಂ ನೈವ ಭೋಜಯೇತ್ ದ್ವೇಷ ಮಾಡುವಂಥವರ ಮನೆಯಲ್ಲಿ ಊಟವನ್ನು ಮಾಡಬಾರ್ದು ಏನನ್ನೂ ಸ್ವೀಕಾರ ಮಾಡಬಾರ್ದು ಅವರನ್ನು ನಮ್ಮನೆಗೆ ಯಾವುದೇ ಕಾರಣಕ್ಕಾಗಿ ಆಹ್ವಾನವನ್ನು ಕೂಡ ಮಾಡಬಾರದು ಅಂತ ಆಗ ದುಷ್ಟ ದುರ್ಯೋಧನ ಪ್ರಶ್ನೆಯನ್ನು ಮಾಡ್ತಾನೆ ಪಾಂಡವಾನ್ ದ್ವಿಷಸೇ ರಾಜನ್ ನಾನು ಪಾಂಡವರನ್ನು ದ್ವೇಷ ಮಾಡಿದರೆ ನೀನು ಯಾಕೆ ನನ್ನನ್ನು ನಿರಾಕರಣೆ ಮಾಡ್ತೀನಿ ಕೇಳಿದಾಗ ಮೊಮ್ಮ ಪ್ರಾಣಾಹಿ ಪಾಂಡವಾಹ ಅಂತಾ ಪಾಂಡವರನ್ನು ದ್ವಿಷಸೇ ರಾಜನ್ ನೀನು ದ್ವೇಷ ಮಾಡ್ತಾ ಇದೆಯಾ ನನ್ನ ಭಕ್ತರನ್ನು ಯಾರು ದ್ವೇಷ ಮಾಡ್ತಾರೋ ಅವರನ್ನು ಕೂಡ ನಾನು ಸಹನ ಮಾಡೋದಿಲ್ಲ ಅಂತ ಶ್ರೀಕೃಷ್ಣ ಪರಮಾತ್ಮ ಆ ಪ್ರಸಂಗದಲ್ಲಿ ತಿಳಿಸ್ತಾನೆ ಹೀಗೆ ಈ ಪೂಜಾ ಪ್ರಕರಣದ ರಹಸ್ಯ ಏನಿದೆ ಅದನ್ನು ಗುರುಗಳಿಂದ ಜ್ಞಾನಿಗಳಿಂದ ತಿಳ್ಕೊಳ್ಳದೆ ಫಲ ಸುಪುಷ್ಪ ಅಗ್ರೋದಕ ಶ್ರೀ ತುಳಸಿ ಮೊದಲಾಗಿರ್ತಕ್ಕಂಥ ಎಲ್ಲ ವಿಹಿತ ಪದಾರ್ಥಗಳನ್ನು ಶುದ್ಧ ರೀತಿಯಲ್ಲಿ ಸಂಗ್ರಹ ಮಾಡಿ ವೈಭವದಿಂದ ಪೂಜೆ ಮಾಡಿದರೂ ಕೂಡ ಒಪ್ಪನು ವಾಸುದೇವ ಸದಾ ಅಂತ ತಿಳಿಸ್ತಾರೆ